ಜಯತು ಜಯತು ಸರ್ವ ಮಂಗಳೇ ಶಾಂಭವಿ ಪರಮ ಪದದ ಪುಷ್ಪ ಪಾಲಿಸೇ ಜಯತು ಜಯಿತು ಸರ್ವ ಪರಮ ಪದದ ಪುಷ್ಪ ಪಾಲಿಸೇ ಶಿರದ ಮೇಲೆ ಉದಿಸಿರುವ ಸಹಸ್ರದಳದ ಕಮಲದಲ್ಲಿ ಶಿರದ ಉದಿಸಿರುವ ಸಹಸ್ರದ ಕಮಲದಲ್ಲಿ ಪ್ರಕಾಶದಿಂದ ಪೂರ್ಣವಾದ ಪುಷ್ಪವನ್ನು ಪಾಲಿಸ ಪ್ರಕಾಶದಿಂದ ಪೂರ್ಣವಾದ ಪುಷ್ಪವನ್ನು ಪಾಲಿಸಮ್ಮ ಜಯತು ಜಯತು ಸರ್ವ ಮಂಗಳೇ ಶಾಂಭವಿ ಪರಮ ಪದದ ಪುಷ್ಪ ಪಾಲಿಸೇ ಉಗ್ರವಾದ ಗಗನ ಪೀಠದೀ ನಲಿಯುತ್ತಿರುವ ನೀಲ ಶುಭ್ರವಾದ ಗಗನ ಪೀಠದೀ ನಲಿಯುತ್ತಿರುವ ನೀಲವರ್ಣ ನೀರ ಮುದ್ದು ಶಿರದಿ ಧರಿಸಿ ಇರುವ ಸರಗಳನ್ನು ಮುದ್ದು ಶಿರದಿ ಧರಿಸಿರುವ ವಜ್ರ ಕಿರಣ ಬಜಿಸಿ ಬಜಿಸಿ ಬೇಡಿ ಕೊಂಬೆ ಬಾಲೆ ಎನಗೆ ಪಾಲಿತಮ್ಮ ಭಜಿಸಿ ಭಜಿಸಿಬೇಡಿ ಕೊಂಬೆ ಬಾಲೆ ಎನಗೆ ಪಾಲಿಸಮ್ಮ ಜಯತು ಜಯತು ಸರ್ವ ಮಂಗಳೇ ಶಾಂಭವೇ ಪರಮ ಪದದ ಪುಷ್ಪ ಪಾಲಿಸೇ ಹೃದಯಪುರದ ಕದಗಳೆರಡನು ಚಲನವಿಲ್ಲದಂತೆ ಸಮಕ್ಕೆ ನಿಲ್ಲಿಸು ಬಾಲಕಿ ಹೃದಯಪುರದ ಕದಗಳೆರಡನು ಚಲನವಿಲ್ಲದಂತೆ ಸಮಕ್ಕೆ ನಿಲ್ಲಿಸು ಬಾಲಕಿ ಪರಮ ಗೋಪ್ಯವಾಗಿ ಒಡವ ಪಾವಕ ಪ್ರಕಾಶ ರೂಪೆ ಪರಮ ಗೋಪ್ಯವಾಗಿ ಒಡವ ಪಾವಕ ಪ್ರಕಾಶ ರೂಪೆ ಇಹಕ್ಕೆ ಪರಕ್ಕೆ ಸಾಧಕವಾದ ಜ್ಞಾನ ಪುಷ್ಪ ಪಾಲಿಸ್ಮ ಇಹಕೆ ಪರಕ್ಕೆ ಸಾಧಕವಾದ ಜ್ಞಾನ ಪುಷ್ಪ ಪಾಲಿಸ್ಮ ಜಯತು ಜಯತು ಸರ್ವ ಮಂಗಲೇ ಶಾಂಭವೇ ಪರಮ ಪದದ ಪುಷ್ಪ ಪಾಲಿಸೇ ಜ್ಞಾನ ಹೃದಯ ಕಮಲ ವಾಸಿನಿ ಮಾಯಾಧಕಾರ ಸೋರೆಗೊಂಡ ಆದಿರೂಪಿಣಿ ಜ್ಞಾನ ಹೃದಯ ಕಮಲ ವಾಸಿ ಮಯಾಧಕಾರ ಸೋರೆಗೊಂಡ ಆದಿರೂಪಿಣಿ ನಿಗಮಗಳಿಗತವಾದ ಪ್ರಣವಜ ನಿಗಮಗಳಿಗೆ ಅಧಿಕವಾದ ಪ್ರಣವಜೇಕರಿಸುತ್ತ ಪ್ರಕಾಶದಿಂದ ಪೂರ್ಣವಾದ ಪುಷ್ಪವನ್ನು ಪಾಲಿಸಮ್ಮ ಪ್ರಕಾಶದಿಂದ ಪೂರ್ಣವಾದ ಪುಷ್ಪವನ್ನು ಪಾಲಿಸಮ್ಮ ಜಯತು ಜಯತು ಸರ್ವ ಮಂಗಳೇ ಶಾಭವೇ ಪರಮ ಪದದ ಪುಷ್ಪ ಅಂಗಲಿಂಗ ಸಂಘ ಮುಕ್ತಿ ಕಾಂತಿ ಜ್ಞಾನ ಮಾರ್ಗ ತೋರು ಕಾಮಿಣಿ ಅಂಗಲಿಂಗ ಸಂಗರೂಪಿಣಿ ಮುಕ್ತಿ ಕಾಂತಿ ಜ್ಞಾನ ಮಾರ್ಗ ತೋರು ಕಾಮಿಣಿ ಸಾಧಿಸುವ ಸದ್ಗುರು ಕರುಣ ಕಟಾಕ್ಷದಲ್ಲಿ ಬರೆತು ಪ್ರಸಾದಿಸುವೆನು ಸದ್ಗುರು ಕರುಣ ಕಟಕ್ಷದಲ್ಲಿ ಬೆರೆತು ಭಕ್ತಿಯಿಂದ ಬೇಡಿ ಕೊಂಬೆ ಬಾಲೆ ಎನಗೆ ಪಾಲಿಸಮ್ಮ ಜಯತು ಜಯತು ಸರ್ವ ಮಂಗಳೇ ಶಾಂಭವೇ ಪರಮ ಪದದ ಪುಷ್ಪ ಪಾಲಿಸೇ ವರದ ಹೋಬಲ ನಿವಾಸಿನಿ ನಾರ ಲೋಕಪಾಲಿನಿ ವರದ ಹೋಬಲಾನಿವಾಸಿನಿ ಸಿಂಹ ಸೈತಳಾದ ಲೋಕಪಾಲಿನಿ ನೂರು ಕೋಟಿ ಪ್ರಭೆಗಳನ್ನು ಮೀರಿ ಬರವ ಜ್ಯೋತಿ ರೂಪೆ ನೂರು ಕೋಟಿ ಪ್ರಭೆಗಳನ್ನು ಮೀರಿ ಬರುವ ಜ್ಯೋತಿ ರೂಪೆ ಆನಂದರಿಂದ ಅಮೃತ ಗಾನ ಪುಷ್ಪ ಪಾಲಿಸಮ್ಮ ಕಾಯ ಜಯತು ಜಯತು ಸರ್ವ ಮಂಗಳೇಶ ಪರಮ ಪದದ ಪುಷ್ಪ ಪಾಲಿಸೇ ಪರಮ ಪಸದ ಪುಷ್ಪ ಪಾಲಿಸೇ